ಪರಮಾತ್ಮ ಬ್ರಹ್ಮಾದಿ ದೇವತೆಗಳ ಮೂಲಕ ಜೀವರ ಸಾಧನೆಯನ್ನು ಯಾವ ರೀತಿ ಮಾಡಿಸ್ತಾನೆ ಎನ್ನುವುದನ್ನು ರಾಜ ಮಂತ್ರಿ ದೃಷ್ಟಾಂತದಿಂದ ತಿಳಿಸ್ತಾರೆ ರಾಜ ತನ್ನ ಅಮಾತ್ಯ ಕರುಣದಿ ನೈಜ ಜನರಿಗೆ ಕೊಟ್ಟು ಕಾರ್ಯ ನಿಯೋಜಿಸುತ್ತಾ ಮಾನಪಮಾನವ ಮಾಡರನಂತೆ ಶ್ರೀ ಜನಾರ್ದನ ಸಕಲರೊಳಗೆ ಅಪರಾಜಿತನು ಸರ್ವಪ್ರಯೋಜನವ ಮಾಡಿಸುತ್ತಾ ಮಾಡುವ ಫಲಕ್ಕೆ ಗುರಿ ಮಾಡಿ ಹಿಂದೆ ಅವನಿಪ ಸ್ವಾಮಿತ್ವ ಧರ್ಮವ ಸ್ವವಶ ಅಮಾತ್ಯರಿಗಿತ್ತು ಅಲ್ಲಿ ರಾಜ ಮತ್ತು ಅಮಾತ್ಯ ಅಂದರೆ ಮಂತ್ರಿ ಆ ದೃಷ್ಟಾಂತವನ್ನು ಇಲ್ಲಿ ಮತ್ತೆ ಪುನರುಕ್ತಿ ದೋಷ ಬಂತ ಇಲ್ಲಿ ರಾಜ ತನ್ನ ಅಮಾತ್ಯ ನೈಜ ಜನರಿಗೆ ಕೊಟ್ಟು ಅದರಿಂದ ಮತ್ತೆ ಇಲ್ಲಿ ಮಂತ್ರಿ ರಾಜನ ದೃಷ್ಟಾಂತ ಬಂತು ಪುನರುಕ್ತಿ ದೋಷ ಏನಾರು ಬಂತ ಅಂತ ಕೇಳಿದ್ರೆ ಆ ಪದ್ಯದಲ್ಲಿ ಹೇಳಿದಾಗ ಅವನಿಪ್ಪ ಅಂದರೆ ಅಲ್ಲೂ ಚಕ್ರವರ್ತಿ ಅವನಿಂದ ಭೂಮಿ ಪಾಲಂದ ಪಾ ಅಂದರೆ ಪಾಲನೆ ಮಾಡ್ತಕ್ಕಂಥ ಚಕ್ರವರ್ತಿಯಿಂದ ಇಲ್ಲಿ ಸ್ವವಶ ಅಮಾತ್ಯರಿಗೆ ತನ್ನ ವಶದಲ್ಲಿರ್ತಕ್ಕಂಥ ಅಮಾತ್ಯರಿಗೆ ಅಂದರೆ ಮಂತ್ರಿಗಳಿಗೆ ಕೊಟ್ಟು ಅಂತ ಅಲ್ಲಿ ಹೇಳಿರೋದು ಇಲ್ಲಿ ಕರುಣದಿ ನೈಜ ಜನರಿಗೆ ಆದ್ದರಿಂದ ಸ್ವವಶರಾಗಿರ್ತಕ್ಕಂಥ ಅಮಾತ್ಯರಿಗೆ ಚಕ್ರವರ್ತಿ ಜವಾಬ್ದಾರಿಯನ್ನು ವಹಿಸಿಕೊಡ್ತಾನೆ ಜವಾಬ್ದಾರಿಯನ್ನು ನಿರ್ವಹಣೆ ಮಾಡದೇ ಹೋದರೆ ಅದಕ್ಕೆ ತಕ್ಕ ಶಿಕ್ಷೆಯನ್ನು ಕೊಡ್ತಾರೆ ಕಲಿ ಮೊದಲಾಗಿರ್ತಕ್ಕಂಥ ದೈತ್ಯರು ಜನರನ್ನು ದುರ್ಮಾರ್ಗದಲ್ಲಿ ಪ್ರೇರಣೆ ಮಾಡಿ ತಪ್ಪು ಮಾಡ್ತಾರೆ ಅದಕ್ಕೆ ಭಗವಂತ ಅವರಿಗೆ ಶಿಕ್ಷೆ ಕೊಡ್ತಾನೆ ಯಾಕೆ ಅಂದರೆ ನೈಜ ಜನರು ಅಂದರೆ ಭಕ್ತ ಜನರು ಬಂಧು ಜನರಲ್ಲ ಪ್ರಕೃತಿಯಲ್ಲಿ ನೈಜ ಜನರಿಗೆ ಅಂದರೆ ಬ್ರಹ್ಮಾದಿಗಳಿಗೆ ಕರುಣೆಯಿಂದ ಅಮಾತ್ಯ ಅಂದರೆ ಮಂತ್ರಿ ಪದವಿಯನ್ನು ಭಗವಂತ ಕೊಟ್ಟಿರ್ತಾನೆ ಕೆಲವೊಂದು ಅವರು ತಪ್ಪು ಮಾಡಿದ್ರೆ ಅವಮಾನವನ್ನು ಮಾತ್ರ ಮಾಡ್ತಾನೆ ಮಾನ ಕಳೆಯುವಂತಹ ಶಿಕ್ಷೆ ಮಾಡ್ತಾನೆ ರಾಜನಾದವನು ತನ್ನ ಅಮಾತ್ಯನನ್ನು ಅಂದರೆ ಅಮಾತ್ಯ ಅಂದರೆ ಮಂತ್ರಿ ಅಂತಹ ಕರ್ಮ ಮಾಡ್ತಕ್ಕಂಥ ಸಾಮರ್ಥ್ಯ ಇರುವ ಮಂತ್ರಿ ಅಂದರೆ ಅವನ ಜವಾಬ್ದಾರಿನೇ ಬೇರೆ ಇತರರಿಗಿಂತ ಹೆಚ್ಚಿನ ಜವಾಬ್ದಾರಿ ಆ ರೀತಿಯಾಗಿರ್ತಕ್ಕಂಥ ಸಾಮರ್ಥ್ಯವನ್ನು ಅಮಾತ್ಯನ ಜವಾಬ್ದಾರಿಯನ್ನು ತನ್ನ ಬಂಧು ಜನರಿಗೆ ಮಾರ್ಗದರ್ಶನವನ್ನು ಮಾಡಿ ಕಲಿಸಿಕೊಟ್ಟು ಅವರಿಂದ ಕರ್ಮವನ್ನು ಮಾಡಿಸ್ತಾನೆ ಇದು ಕರುಣೆ ಬಂಧುಗಳಲ್ಲದೇ ಇದ್ದವರಿಗೆ ಅಮಾತ್ಯರ ಜವಾಬ್ದಾರಿಯನ್ನು ಕೊಟ್ಟರೆ ಅದು ವ್ಯವಹಾರ ಇಲ್ಲಿ ಕರುಣೆಯ ವಿಚಾರವನ್ನು ಹೇಳಲಿಕ್ಕೆ ಹೊರಡ್ರದು ಕರುಣದಿ ನೈಜ ಜನರಿಗೆ ಅಂತ ಇದೊಂದು ರೀತಿಯಾಗಿರ್ತಕ್ಕಂಥ ರಾಜನೀತಿ ಮಹಾಭಾರತದಲ್ಲಿ ಒಂದು ಉದಾಹರಣೆ ತಿಳಿಸ್ತಾರೆ ಧೃತರಾಷ್ಟ್ರ ಮತ್ತು ಪಾಂಡು ತಮ್ಮನಾಗಿರ್ತಕ್ಕಂಥ ವಿದುರನಿಗೆ ಅಮಾತ್ಯ ಪದವಿಯನ್ನು ಕೊಡ್ತಾರೆ ಅದು ಕೇವಲ ವ್ಯವಹಾರ ಅಲ್ಲ ಕರುಣೆಯ ದೃಷ್ಟಿಯಿಂದ ಇಲ್ಲಿ ಪರಮಾತ್ಮ ಶ್ರೀಕೃಷ್ಣ ಆ ದೇವೇಂದ್ರ ಆ ಗೋಕುಲದ ವಿನಾಶಕ್ಕೆ ಪ್ರಯತ್ನ ಮಾಡಿ ಮಳೆ ಸುರಿಸಿ ಮಾಡುವಂತ ಮಾಡುವಂಥ ಸಂದರ್ಭದಲ್ಲಿ ತಪ್ಪುಗಳನ್ನು ಮಾಡಿದಾಗ ತಾನು ಕಿರುಬೆರಳಿನಿಂದ ಗೋವರ್ಧ ಪರ್ವತವನ್ನು ಎತ್ತಿಡಿದು ಆ ದೇವೇಂದ್ರನಿಗೆ ಕೇವಲ ಅವಮಾನವನ್ನು ಮಾತ್ರ ಮಾಡ್ತಾನೆ ಶ್ರೀಕೃಷ್ಣ ಆಗ ದೇವೇಂದ್ರನಿಗೆ ನಾಚಿಕೆಯಾಗಿ ಮುಖ ಎಲ್ಲ ಕಪ್ಪಿಡುತ್ತೆ ಆಮೇಲೆ ತಲೆ ತಗ್ಗಿಸ್ತಾನೆ ಅಂತ ರುಕ್ಮಣೇಶ್ವರಿ ವಿಜಯದಲ್ಲಿ ವಾದರಾಜರು ವರ್ಣನೆಯನ್ನು ಮಾಡ್ತಾರೆ ಕಾರ್ಯನಿಯೋಜಿಸುತ್ತಾ ಮಾನಪಮಮಾನವ ಮಳ್ಪತೆರನಂತೆ ಉದಾಹರಣೆಗೆ ಜೂಜಿನಲ್ಲಿ ಅಪಹಾರ ಮಾಡಿರ್ತಕ್ಕಂಥ ಪಾಂಡವರ ರಾಜ್ಯವನ್ನು ಹೇಗೆ ದಕ್ಕಸ್ಕೋಬೇಕು ಅಂತ ಧ್ವತರಾಷ್ಟ್ರ ವಿದುರನ ಸಲಹೆಯನ್ನು ಕೇಳ್ತಾನೆ ಆಗ ವಿದುರು ಹೇಳ್ತಾನೆ ರಾಜ್ಯವನ್ನು ಪಾಂಡವರಿಗೆ ವಾಪಸ್ ಕೊಟ್ಬಿಡು ಹಿಂತಿರುಗಿಸ್ಬಿಡು ನೀನು ಪಾಂಡವರ ಕಡೆಯವನು ನನಗೆ ನಿನ್ನ ಸಲಹೆ ಬೇಡ ಅಂಥೇಳಿದ ಧ್ವತರಾಷ್ಟ್ರ ಇದು ಅವಮಾನ ಅದ ಹೊರತು ಶಿಕ್ಷೆ ಶಿಕ್ಷೆ ಬೇರೆ ಅವಮಾನ ಬೇರೆ ಯಾಕೆ ವಿದುರ ಪಾಂಡವರ ಹೋದಾಗ ತಮ್ಮ ಅಂತ ಧೃತರಾಷ್ಟ್ರನಿಗೆ ಬತ್ಸಲೇ ಬಂತು ಧೃತರಾಷ್ಟ್ರನಿಗೆ ಚಿಂತೆ ಶುರುವಾಯಿತು ತಕ್ಷಣ ಅವನು ವಿದುರನ್ನು ಹಿಂದಕ್ಕೆ ವಾಪಸ್ ಕರೆಸ್ಕೊಂಡ ಅದೇ ರೀತಿಯಾಗಿ ಭಗವಂತ ತನ್ನ ಬಂಧುಗಳಾಗಿರ್ತಕ್ಕಂಥ ಅಮಾತ್ಯರು ತಪ್ಪು ಮಾಡಿದ್ರೆ ಕೇವಲ ಅವಮಾನವನ್ನು ಮಾಡ್ತಾನೆ ಹೊರತು ಶಿಕ್ಷೆಯನ್ನು ಅಲ್ಲ ಶ್ರೀ ಜನಾರ್ದನ ಪರಮಾತ್ಮ ಅಂತರ್ಯಾಮಿಯಾಗಿ ಸಕಲರಲ್ಲೂ ವ್ಯಾಪ್ತನಾಗಿ ಇರೋದರಿಂದ ಯಾರಿಗೂ ಪರಾಜಿತನಾಗೋದಿಲ್ಲ ಸೋಲೋದಿಲ್ಲ ಅದಕ್ಕೆ ಸಕಲರೊಳಗೆ ಅಪರಾಜಿತನು ತಾನಾಗಿ ಅದಕ್ಕೆ ದುಷ್ಟಾಂತವನ್ನು ಕೊಡ್ತಾರೆ ಆ ಹಿರಣ್ಯ ಕಶಿಪು ದುಷ್ಟ ದೈತ್ಯ ತಮ್ಮ ಹಿರಣ್ಯಾಕ್ಷನನ್ನು ಕೊಂದ ಭಗವಂತನನ್ನು ಎಲ್ಲ ಕಡೆ ಹುಡುಕಿ ಅವನನ್ನು ಸಂಹಾರ ಮಾಡಬೇಕು ಅಂತ ವೈಕುಂಠಕ್ಕೂ ಹುಡುಕೊಂಡು ಹೊರಟ ಆದರೆ ಪರಮಾತ್ಮ ಅಲ್ಲೂ ಸಿಗಲಿಲ್ಲ ಯಾಕೆ ಅಂದರೆ ಹಿರಣ್ಯಕಶಿಪಿನ ಹೃದಯದೊಳಗೆ ಭಗವಂತ ಅಂತರ್ಯಾಮಿಯಾಗಿ ಇದ್ದೇ ಇದ್ದ ಈ ಹಿರಣ್ಯ ಕಶಿಪು ಹೊರಗೆ ಭಗವಂತನನ್ನು ಹುಡುಕಿ ಹೋಗದ ಒಳಗೆ ಅವನನ್ನು ನೋಡಲೇ ಇಲ್ಲ ಹೀಗೆ ಪರಮಾತ್ಮ ಅಪರಾಜಿತ ಯಾವುದೇ ರೀತಿಯಾಗಿರ್ತಕ್ಕಂಥ ಅಪಜಯ ಇಲ್ಲದೇ ಇದ್ದಂಗೆ ಸಕಲರೊಳಗೆ ಅಂತರ್ಯಾಮಿಯಾಗಿದ್ದು ಅವರವರ ಕಾರ್ಯವನ್ನು ಸಾಧನೆಯನ್ನು ಮಾಡಿಸ್ತಾನೆ ತಾನೇ ಪರಮ ಮುಖ್ಯ ವೃತ್ತಿಯಿಂದ ಪ್ರೇರಕನಾಗಿರ್ತಾನೆ ಈ ಮಹಿಮೆಯನ್ನು ಹಿಂದೆ ಅವನಿಪ ಸ್ವಾಮಿತ್ವ ಧರ್ಮವ ಅನ್ನೋ ಪದ್ಯದಲ್ಲಿ ದಾಸರು ಹೇಳಿರಲಿಲ್ಲ ಇಲ್ಲಿ ಅದನ್ನು ಹೇಳ್ತಾರೆ ಆ ಕಾರಣಕ್ಕಾಗಿಯೂ ಪುನರುಕ್ತಿ ಆಗಿಲ್ಲ ಅನ್ನೋದನ್ನು ತಿಳಿಸ್ತಾರೆ ಫಲಕ್ಕೆ ಗುರಿ ಮಾಡಿ ಸರ್ವ ಪ್ರಯೋಜನವನ್ನು ಮಾಡಿಸ್ತಾನೆ ಭಗವಂತ ಆಯಾಜಿವರಿಗೆ ಅವರವರ ಕರ್ಮಕ್ಕೆ ತಕ್ಕಂತೆ ಫಲವನ್ನು ಕೊಡ್ತಾನೆ ತನ್ನವರಿಗೆ ಮುಕ್ತಿ ಫಲವನ್ನೇ ಕೊಡಬೇಕು ಅಂತ ಭಗವಂತನ ಸಂಕಲ್ಪ ಅದನ್ನು ಬಿಟ್ಟು ದೈತ್ಯರಂತೆ ನರಕಾದಿ ಅನರ್ಥಗಳನ್ನು ದುಃಖವನ್ನು ಉಂಟು ಮಾಡೋದು ಸರ್ವತಃ ಅಲ್ಲ ಆದ್ದರಿಂದ ಮುಕ್ತಿ ಫಲ ಪ್ರಾಪ್ತಿಗೆ ಅನುಗುಣವಾಗಿ ಜ್ಞಾನ ಭಕ್ತಿಯಾದಿ ಎಲ್ಲ ಪ್ರಯೋಜನವನ್ನು ಕೂಡ ತನ್ನ ಭಕ್ತರಿಗೆ ಕೊಡ್ತಾನೆ ಭಗವಂತ ಸರ್ವರಿಂದನು ಕೂಡ ಸ ಸರ್ವ ಭಕ್ತರಿಂದ ಅದೇ ರೀತಿಯಾಗಿ ಅದಕ್ಕೆ ಅನುಗುಣವಾಗಿ ಸಾಧನೆಯನ್ನು ಕೂಡ ಪರಮಾತ್ಮ ಮಾಡಿಸ್ತಾನೆ ಇದು ಕ್ರೀಡಾ ವಿಳಾಸ ಸಂಧಿ ಅಥವಾ ಸರ್ವ ಸ್ವಾತಂತ್ರ್ಯ ಸಂಧಿ ಆಗಿದ್ದರಿಂದ ಪರಮಾತ್ಮ ಸರ್ವರನ್ನು ಅಂತರ್ಯಾಮಿಯಾಗಿದ್ದು ಯಾವ ರೀತಿಯಾಗಿ ನಿಯಮನ ಮಾಡ್ತಾನೆ ಅಂತ ತಿಳಿಸ್ತಾರೆ ಇಲ್ಲಿ ಸ್ವಾತಂತ್ರ್ಯ ದಾನ ಅಂದರೆ ಹೀಗೆ ತನ್ನ ಸ್ವಾತಂತ್ರ್ಯ ರೂಪದಿಂದ ಜೀವರ ಬಿಂಬನಾಗಿ ಒಳಗೆ ಇತ್ತು ಅವರ ಸ್ವಾತಂತ್ರ್ಯವನ್ನು ಅವರಿಗೆ ಅಭಿವ್ಯಕ್ತಿ ಮಾಡಿಕೊಡೋದೇ ಹೊರತು ತನ್ನ ಗುಣವನ್ನು ಇತರರಿಗೆ ಕೊಡೋದು ಅಂತ ಸರ್ವತಾ ಅರ್ಥ ಅಲ್ಲ ಹೀಗೆ ತಿಳಿಯದೆ ದತ್ತ ಸ್ವಾತಂತ್ರ್ಯವನ್ನೇ ಅಶಾಸ್ತ್ರೀಯ ಅಂತ ಕೆಲವರು ವಾದ ಮಾಡ್ತಾರೆ ಸರ್ವತಾ ಅಲ್ಲ ಅದಕ್ಕೆ ತಕ್ತೇನ ಅಂದರೆ ದತ್ತೇನ ಅಂತ ಉಪನಿಷತ್ತಿನಲ್ಲಿ ಅರ್ಥ ಮಾಡ್ತಾರೆ ಭಗವಂತ ಕೊಟ್ಟ ಅಂದರೆ ಭಗವಂತ ಅಜೀವರಲ್ಲಿ ಇಟ್ಟ ಅಂತಲೇ ಅರ್ಥ